ಕವಿತೆ ಗೆಲಿಲಿಯೋ ಮತ್ತು ಫೆವಿಕಾಲ್ ಕವಿ ಎಚ್ ಎಲ್ ಪುಷ್ಪ ಗೆಲಿಲ್ಲೋ ಮತ್ತು ಫೆವಿಕಾಲ್ ಗೆಲೀಲಿಯೋ ನಗುತ್ತಿದ್ದಾನೆ ತುಟಿ ಇನ್ನು ಇದೆ ಮಾಸದ ನಗೆಯ ಪಸೆ ಒಳಗೆ ನಿಗಿ ಮಂಡಿಯೂರಿ ಬಾಗಿ ಪಾದ್ರಿಗಳ ಎದುರಲ್ಲಿ ಚಾಚಿ ಕೈ ನುಡಿಯುತ್ತಾನೆ ನಾನು ಹುಡುಕಿದ್ದೆಲ್ಲ ಸುಳ್ಳು ಕ್ಷಮಿಸಿಬಿಡಿ ನಾನು ನಗುತ್ತಿದ್ದೇನೆ ಹೀಗೆ ಗುರಿ ಇಲ್ಲದೆ ನನ್ನಲ್ಲೂ ಇದೆ ಮಾಸದ ನಗೆಯ ಪಸೆ ಮಂಡಿಯೂರಿ ಅವನಂತೆಯೇ ಕಾಣದ ಸತ್ಯಕ್ಕಾಗಿ ಹುಡುಕುತ್ತಿದ್ದೇನೆ ಅರ್ಥವಾಗುತ್ತಿಲ್ಲ ನನಗೆ ಸೂರ್ಯನ ಸುತ್ತ ಭೂಮಿಯೋ ಭೂಮಿಯ ಸುತ್ತ ಸೂರ್ಯನೋ ಡಿಸ್ಕೌಂಟ್ ಸೇಲ್ನಲ್ಲಿ ಕೊಂಡ ಅಂದದ ಮನೆ ಕಳಚಿ ಬೀಳುತ್ತಿದೆ ಕಣ್ಣೆದುರೆ ಹುಡುಕುತ್ತಿದ್ದೇನೆ ಫೆವಿಕಾಲ್ ದಿನ ಒಡೆಯುತ್ತಿದೆ ಕಾವು ನನ್ನ ಮೊಟ್ಟೆಗಳು ದಿನ ದಿನವೂ ಒಡೆಯುತ್ತಿದೆ ಕಾವು ಕೂತ ನನ್ನ ಮೊಟ್ಟೆಗಳು ಅಂಗಾಂಗಗಳಿನ್ನು ಮೂಡದ ಹಸುಳೆಗಳು ಹೊರ ಎಳೆಯಲ್ಪಡುತ್ತಿವೆ ಬೆನ್ನ ಬದಿಯಲ್ಲೇ ಕಿಸಕ್ಕನೆ ಕಿಸಕ್ಕನೆ ಹುಡುಕುತ್ತಿದ್ದೇನೆ ರವಿಕಾಲ್